ಎಲ್ಲ ಕರ್ಮಗಳು ಕೂಡ ಭಗವಂತನ ಪೂಜೆಯಾಗಲಿ ಅಂತ ಅನುಸಂಧಾನವನ್ನು ತಿಳಿಸ್ತಾರೆ ಶ್ರುತಿಗಳಾತನ ಮಾತು ವಿಮಲ ಸ್ಮೃತಿಗಳಾತನ ಶಿಕ್ಷೆ ಜೀವ ಪ್ರತತಿ ಪ್ರಕೃತಿಗಳೆರಡು ಪ್ರತಿಮೆಗಳೆನಿಸಿಕೊಳ್ಳುತ್ತೆವು ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತಾ ಚತುರವಿಧ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಲ್ಲಿ ಶ್ರುತಿಗಳು ಅಂದರೆ ವೇದಗಳು ಭಗವಂತನ ಮಾತುಗಳು ಶ್ರುತಿ ಅಂದರೆ ವೇದಗಳು ನಿತ್ಯ ಮತ್ತು ಅನಾದಿ ಹಾಗೆ ಅಪೌರುಷೇಯ ಮಾತು ಅಂದರೆ ಅವನಿಂದ ಅಭಿವ್ಯಕ್ತಿ ಅಂತ ಶ್ರುತಿಗಳಾತನ ಮಾತು ಸ್ಮೃತಿಗಳು ಅಂದರೆ ಪುರಾಣಗಳು ವೇದಗಳನ್ನು ಭಗವಂತನೇ ಅಭಿವ್ಯಕ್ತಿ ಮಾಡಿದ್ದು ಉಪದೇಶವನ್ನ ಮಾಡಿದ್ದು ಪ್ರತಿ ಸೃಷ್ಟಿಯಲ್ಲೂ ಮೊದಲಿಗೆ ಭಗವಂತನೇ ಚತುರ್ಮುಖಾದಿ ದೇವತೆಗಳಿಗೆ ಮೊದಲಿಗೆ ಉಪದೇಶವನ್ನು ಮಾಡ್ತಾನೆ ಅನಾದಿ ಕಾಲದಿಂದಲೂ ಅವುಗಳನ್ನು ಒಂದೇ ರೀತಿ ಅವು ಹೇಳ್ತವೆ ಭಗವಂತ ಹೇಳ್ತಾನೆ ಇದ್ದಾನೆ ಅದನ್ನು ನಂಬಲೇಬೇಕು ಶ್ರುತಿಗಳಾತನ ಮಾತು ವಿಮಲ ಸ್ಮೃತಿಗಳಾತನ ಶಿಕ್ಷೆ ವೇದ ಪುರಾಣ ಧರ್ಮಶಾಸ್ತ್ರಗಳೆಲ್ಲವನ್ನು ಆಯಾ ಕಾಲದಲ್ಲಿ ಬೇರೆ ಬೇರೆ ಋಷಿಮುನೆಗಳು ರಚನೆ ಮಾಡಿದ್ರು ಒಂದು ಪ್ರಸಿದ್ಧಿ ಇದ್ದರೂ ಕೂಡ ಅವರಿಗೆ ಅದನ್ನು ರಚನೆ ಮಾಡುವ ಸಾಮರ್ಥ್ಯ ಸ್ವತಃ ಇಲ್ಲ ಅಲ್ಲಿ ಭಗವಂತನೇ ಅಂತರ್ಯಾಮಿಯಾಗಿದ್ದು ಆ ಕಾರ್ಯವನ್ನು ಮಾಡುತ್ತಾನೆ ಅದಕ್ಕೆ ದೃಷ್ಟಾಂತವನ್ನು ಕೊಡಬೇಕು ಅಂದರೆ ಮಹಾಭಾರತ ಯುದ್ಧ ಪ್ರಸಂಗದಲ್ಲಿ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನಾನು ನನ್ನ ದೃಷ್ಟಿ ಮಾತ್ರದಿಂದ ಕೌರವರ ಆಯುಷ್ಯವನ್ನ ಪೂರ್ತಿಯಾಗಿ ಹೀರಿಬಿಟ್ಟಿದ್ದೇನೆ ಅರ್ಜುನ ಅವರೆಲ್ಲ ನನ್ನ ಬಾಯಲ್ಲಿ ಪ್ರವೇಶವನ್ನ ಮಾಡಿದ್ದಾರೆ ನೋಡು ನನ್ನ ವಿಶ್ವರೂಪವನ್ನು ದಿವ್ಯ ದೃಷ್ಟಿಯಿಂದ ನೀನೇ ನೋಡು ಅಂಥೇಳಿ ಅವನಿಗೆ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ ಕೌರವರ ವಿನಾಶಕ್ಕೆ ನೀನು ನಿಮಿತ್ತ ಮಾತ್ರ ಅಂತ ಮಾತ್ರ ತಿಳ್ಕೊ ಹಾಗೆ ಧರ್ಮಶಾಸ್ತ್ರ ಗ್ರಂಥಗಳನ್ನು ಭಗವಂತನೇ ಮನಸ್ಸಿನಲ್ಲಿ ಮಾಡ ಆಗಿದೆ ಅದು ಹೊರಗೆ ಬೀಳಲಿಕ್ಕೆ ಋಷಿಮುನೆಗಳು ನಿಮಿತ್ತ ಮಾತ್ರ ಅವರು ವೇದ ಮಂತ್ರ ದ್ರಷ್ಟಾರರು ಪುರಾಣ ದ್ರಷ್ಟಾರರು ಅಂತ ಕರೆಸ್ಕೊತಾರೆ ಹೀಗಾಗಿ ಧರ್ಮಶಾಸ್ತ್ರಗಳಲ್ಲಿ ಹೀಗೆ ಮಾಡು ಇದನ್ನು ಮಾಡಬೇಡ ಶಿಕ್ಷೆಯನ್ನು ಶಿಕ್ಷಣವನ್ನು ಕೊಡೋದು ಯಾರು ಅಂದರೆ ಭಗವಂತನೇ ಅದರಿಂದ ನಾವು ಭಯಭಕ್ತಿಗಳಿಂದ ಅವುಗಳನ್ನು ಶ್ರವಣಾದಿಗಳನ್ನು ಮಾಡಬೇಕು ಅದನ್ನು ಸಂಗ್ರಹವಾಗಿ ಹೇಳ್ತಾರೆ ಮಾತು ವಿಮಲ ಸ್ಮೃತಿಗಳಾತನ ಶಿಕ್ಷೆ ಅಂತ ಸ್ಮೃತಿ ಪುರಾಣಗಳು ಶಿಕ್ಷೆ ಅಂದ್ರೆ ವಿಧಿ ನಿಷೇಧ ರೂಪವಾಗಿರ್ತಕ್ಕಂಥ ಶಾಸನಗಳು ಶಿಕ್ಷಣವನ್ನು ಕೊಡಲಿಕ್ಕೆ ಯಾಕೆ ಅಂದರೆ ಭಗವಂತ ಅವತಾರ ಮಾಡೋದೇ ಪರಿತ್ರಾಣಾಯ ಸಾಧೂ ನಾಮ ಸಜ್ಜನರ ರಕ್ಷಣೆಗಾಗಿ ವಿನಾಶಯ ಚ ದುಷ್ಟರ ಸಂಹಾರ ದುಷ್ಟರಿಗೆ ಶಿಕ್ಷೆಯನ್ನು ಕೊಡೋದಕ್ಕಾಗಿ ಲೋಕ ಶಿಕ್ಷಣ ಧರ್ಮ ಸಂಸ್ಥಾಪನೆ ಹೀಗೆ ಅನೇಕ ಉದ್ದೇಶಗಳಿಂದ ಭಗವಂತ ಅವತಾರಗಳನ್ನು ಮಾಡ್ತಾನೆ ಅಂತಹ ಪರಮಾತ್ಮನಿಗೆ ಜೀವ ಪ್ರತತಿಯೇ ಅಂದರೆ ಜೀವರ ಸಮೂಹಗಳು ಪ್ರಕೃತಿ ಜಡ ಪ್ರಕೃತಿ ಇದೆರಡೂ ಕೂಡ ಪ್ರತಿಮಾಸ್ಥಾನೀಯರಾಗಿ ಇರುವಂಥದ್ದು ಭಗವಂತನಿಗೆ ಜಡ ಪ್ರತಿಮಾ ಚೇತನ ಪ್ರತಿಮಾ ಅಂತ ಎರಡು ಪ್ರತಿಮಾ ಅಥವಾ ಎರಡು ಅಧಿಷ್ಠಾನಗಳು ಅಂತ ಜೀವ ಸಮೂಹ ಎಲ್ಲ ಚೇತನ ಪ್ರತಿಮೆ ಸಾಲಿಗ್ರಾಮ ಪ್ರತಿಮೆ ಮೊದಲಾಗಿರ್ತಕ್ಕಂಥ ಅಚೇತನ ಪ್ರತಿಮೆಗಳು ಜೀವ ಪ್ರತತಿ ಅಂದರೆ ಜೀವರ ಸಮೂಹ ಅಥವಾ ಚೇತನ ಸಮೂಹ ಅಂತ ಪ್ರಕೃತಿ ಅಂದರೆ ಇಲ್ಲಿ ಜಡ ಪ್ರಕೃತಿ ಇದೆಲ್ಲವೂ ಕೂಡ ಭಗವಂತನಿಗೆ ಪ್ರತಿಮಾ ಸ್ಥಾನೀಯರು ಅಂತ ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತಾ ಚತುರವಿದ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಲ್ಲೇ ಇತರ ಕರ್ಮಗಳು ಅಂದರೆ ಅಚೇತನ ಅಥವಾ ಅಚೇತನ ದ್ರವ್ಯ ರೂಪ ಪ್ರತಿಮೆಗಳಿಗಿಂತ ಬೇರೆಯಾಗಿರ್ತಕ್ಕಂಥ ಎಲ್ಲ ಕರ್ಮಗಳು ವಿದ್ಯುಕ್ತವಾಗಿ ನಾವು ಮಾಡತಕ್ಕಂಥ ಜಪ ತಪ ಹೋಮ ಯಾಗ ದಾನ ಇದು ಮಾತ್ರ ಅಲ್ಲದೆ ನಾವು ನಿತ್ಯ ಮಾಡುವಂತಹ ಭೋಜನ ವಸ್ತ್ರವನ್ನು ಉಡೋದು ನಡೆದಾಡೋದು ಹಣ ಸಂಪಾದನೆ ಮಾಡೋದು ಪ್ರಾಮಾಣಿಕವಾಗಿ ಮೊದಲಾಗಿ ಏನೇನು ಕರ್ಮಗಳನ್ನು ಮಾಡ್ತೀವೋ ಅವೆಲ್ಲವೂ ಕೂಡ ಲಕ್ಷ್ಮೀಪತಿಗೆ ಪೂಜೆಗಳೇ ಆಗಿದೆ ಅಂತ ಅನುಸಂಧಾನವನ್ನು ಮಾಡಬೇಕು ಉದಾಹರಣೆಗೆ ವಸ್ತ್ರ ಉಡೋದು ಭಗವಂತನಿಗೆ ಒಂದು ಪೂಜೆ ಅಂತ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಅಂತ ಮುಂದೆ ಶ್ವಾಸಸಂಧಿಯಲ್ಲಿ ನಿಂತ ತಿಳಿಸ್ಕೊಟ್ಟಿದ್ದಾರೆ ವಾಸುದೇವನು ಕರೆಸುವನು ಕಾರ್ಪಾಸನಾಮದಿ ಸಂಕರ್ಷಣನು ವಾಸವಾಗಿ ಹೆತೂಲಗಳು ತಂತುಗನು ಪ್ರದ್ಯುಮ್ನ ವಾಸರೂಪ ಅನಿರುದ್ಧ ದೇವನು ತಾನಾಗಿ ತೋರ್ಪ ಪರೇಶ ನಾರಾಯಣನು ಮಾನ್ಯಮಾನದನು ಕಾರ್ಪಾಸ ಅಂದರೆ ಬೀಜ ಸಹಿತವಾಗಿರ್ತಕ್ಕಂಥ ಹತ್ತಿ ಅಲ್ಲಿ ವಾಸುದೇವ ರೂಪಿ ಪರಮಾತ್ಮನನ ಚಿಂತನೆ ಮಾಡಬೇಕು ಅದು ರಾ ಮೆಟೀರಿಯಲ್ ತೂಲ ಅಂದ್ರೆ ಹತ್ತಿ ಬೀಜರಹಿತವಾದ ಹತ್ತಿ ಅಲ್ಲಿ ಸಂಕಷ್ಟ ರೂಪಿ ಪರಮಾತ್ಮ ತಂತು ಅಥವಾ ದಾರ ಅಂದರೆ ಅಲ್ಲಿ ಪ್ರಜುಮ್ನ ರೂಪಿ ಪರಮಾತ್ಮನ ಚಿಂತನೆ ವಾಸ ಅಂದರೆ ವಸ್ತ್ರ ಅದರಿಂದ ಅನಿರುದ್ಧ ರೂಪಿ ಪರಮಾತ್ಮ ಆ ಅಥವಾ ತಂತುವಿನಿಂದ ನೈಯ್ದಿರ್ತಕ್ಕಂಥ ವಸ್ತ್ರ ಅಲ್ಲಿ ಅನಿರುದ್ಧ ರೂಪಿ ಪರಮಾತ್ಮನ ಚಿಂತನೆ ಭೂಷಣ ಅಂದರೆ ಅಂಗಿ ಅಂದರೆ ಫಿನಿಶಡ್ ಗೂಡ್ಸ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ನಾರಾಯಣ ರೂಪಿ ಪರಮಾತ್ಮನ ಚಿಂತನೆ ಹೀಗೆ ಮಾಡಿ ಅನ್ನ ಉದಕಗಳ ಕೊಡುತ್ತಾ ಉಣತ ಸುಖಿಸುತ್ತಿರುವಂತ ಏನು ಊಟ ಮಾಡಬೇಕಾದ್ರೂ ಈ ರೀತಿಯಾಗಿ ಚಿಂತನೆಯನ್ನು ಮಾಡೋ ವಸ್ತ್ರವನ್ನು ಕೊಡೋ ಕಾಲದಲ್ಲಿ ಇಷ್ಟೆಲ್ಲ ರೂಪಗಳ ಚಿಂತನೆ ಅನಿರುದ್ಧಾದಿ ಐದು ರೂಪಗಳ ಉಪಾಸನೆಯನ್ನು ಮಾಡೋ ಹೀಗೆ ಉಪಾಸನೆ ಮಾಡಿದರ ಫಲ ಏನು ಅಂದರೆ ಲಲೆಯಿಂದ ಲಲನೆಯಿಂದೊಡಗೂಡಿ ಚೈಲಗಳೊಳಗೆ ಓತಪ್ರೋತರ ರೂಪದಿ ನೆಲೆಸಿಹ ಚತುರಾತ್ಮಕ ಜಗನ್ನಾಥ ಬಿಟ್ಟಲನು ಚಳಿ ಬಿಸಿಲು ಮಳೆ ಗಾಳಿಯಿಂದ ಹರಗಳಿಗೆ ಬಿಡದಲೆ ಕಾವನೆಂದು ಹರಿದು ಅರ್ಚಿಸುತ್ತರು ಸದಾ ಸರ್ವಾಂತರಾತ್ಮಕ ಅನಾಥ ಹೀಗೆ ಚಳಿ ಬಿಸಿಲು ಮಳೆ ಗಾಳಿ ಇದರಿಂದ ರಕ್ಷಣೆ ಮತ್ತು ಮಾನವ ಸಂರಕ್ಷಣೆ ಇಷ್ಟಕ್ಕೆಲ್ಲ ವಸ್ತ್ರ ಬೇಕು ಅಂತಾದರೆ ಆ ಜಡಭೂತವಾಗಿರ್ತಕ್ಕಂಥ ವಸ್ತ್ರಕ್ಕೆ ಆ ಸಾಮರ್ಥ್ಯ ಅನ್ನೋದಿಲ್ಲ ಅಲ್ಲೇ ಭಗವಂತ ಅನಿರುದ್ಧಾದಿ ಐದು ರೂಪಗಳಿಂದ ಇದ್ದು ಈ ರೀತಿ ಎಲ್ಲ ರಕ್ಷಣೆಯನ್ನು ಕೊಡ್ತಾನೆ ಮಾನಸಂರಕ್ಷಣೆಯನ್ನು ಮಾಡ್ತಾನೆ ಅದೇ ಒಂದು ಪೂಜೆ ಅಂತ ಅನುಸಂಧಾನ ಮಾಡೋದು ಅದೇ ರೀತಿಯಾಗಿ ಭೋಜನ ಪದಾರ್ಥದಲ್ಲಿ ಭೋಗಿನಲ್ಲಿ ಭೋಜ್ಯ ಪದಾರ್ಥದಲ್ಲಿ ಅವಕಾಶಪ್ರದ ವಾಸೈವ ಹೀಗೆ ಮತ್ತೆ ಅಲ್ಲಿ ಅನಿರುದ್ಧಾದಿ ಐದು ರೂಪಗಳನ್ನು ಚಿಂತನೆ ಮಾಡಿ ಇದು ವೈಶ್ವಾನರ ಯಜ್ಞ ಅಂತ ಈ ರೀತಿಯಾಗಿ ಚಿಂತನೆ ಮಾಡು ಅನ್ನ ಉದಕಗಳ ಕೊಡುತ್ತ ಉಣತ ಸುಖಿಸುತ್ತಿರು ಅಂತ ನೀನು ಅನ್ನ ಉಣ್ಣವಾಗಲು ಅಥವಾ ನೀರನ್ನು ಕೊಡಬೇಕಾದರೂ ಅದೇ ರೀತಿಯಾಗಿ ಬೇರೆಯವ್ರಿಗೆ ಉಟ್ ಭೋಜನಕ್ಕೆ ಹಾಕುವಾಗಲೂ ಇದು ವೈಶ್ವಾನ ರೈಜ್ಞ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಆಗ ಎಲ್ಲ ಕರ್ಮಗಳು ಲಕ್ಷ್ಮೀಪತಿಗೆ ಪೂಜೆಗಳು ಅಂತ ಆ ರೀತಿಯಾಗಿ ಸ್ಮರಣೆ ಮಾಡುವ ನಿತ್ಯ ಕಾಯ ವಾಕ ಕಾಯ ವಾಚ ಮನಸ ನಡಿತಕ್ಕಂಥ ಎಲ್ಲ ಕಾರ್ ಕರ್ಮಗಳನ್ನು ಜನ್ಮ ಜನ್ಮಾಂತರಗಳಲ್ಲೂ ನಿನ್ನ ಆರಾಧನೆ ಆಗಲಿ ಅದಕ್ಕೆ ಪ್ರತಿಫಲವಾಗಿ ಹರಿ ಪ್ರೀತಿ ಹರಿ ಅನುಗ್ರಹ ಬಿಟ್ರೆ ಬೇರೆ ಏನು ಫಲವನ್ನು ನೀನು ಅಕ್ಷ ಅಪೇಕ್ಷೆಯನ್ನು ಪಡಬೇಡ ಅದನ್ನೇ ಹೇಳ್ತಾರೆ ಚತುರ್ವಿಧ ಪುರುಷಾರ್ಥಗಳ ಬೇಡದಿರೂ ಸ್ವಪ್ನದಲ್ಲಿ ಸ್ವಪ್ನದಲ್ಲೂ ಏನನ್ನು ಬೇಡಬೇಡ ಚೇತನ ಅಚೇತನಗಳೆಲ್ಲವೂ ಕೂಡ ಭಗವಂತನ ಪ್ರತಿಮೆಯೇ ಸಾಧಕನಿಗೆ ಭಗವಂತನ ಆರಾಧನೆಯಲ್ಲಿ ತನಗೆ ತಾನೂ ಪ್ರತಿಮೆ ಅನ್ಯರೂ ಪ್ರತಿಮೆ ಅಂದಮೇಲೆ ತಾನು ತಾನಾಗಿ ಮಾಡುವ ಕೆಲಸಗಳಂತೆ ಅನ್ಯರಿಗಾಗಿ ಮಾಡತಕ್ಕಂಥ ಕೆಲಸಗಳು ಕೂಡ ಎಲ್ಲ ಅಂತರ್ಯಾಮಿ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಹೀಗೆ ತಿಳ್ಕೊಂಡು ಅನುಸಂಧಾನ ಮಾಡಿದರೆ ಅದರ ಫಲ ಅನಾಯಾಸವಾಗಿ ಪ್ರಾಪ್ತಿಯಾಗತ್ತೆ ಆದ್ದರಿಂದ ಈ ಪೂಜೆಗೆ ಫಲದಾಸೆಯನ್ನು ಇಟ್ಕೋಬಾರ್ದು ಫಲದಾಸೆ ಇಟ್ಟುಕೊಂಡ್ರೆ ಭಗವಂತ ಅಲ್ಪ ಫಲವನ್ನು ನೀಡ್ತಾನೆ ನಾವು ಫಲಕ್ಕೆ ಅಪೇಕ್ಷೆ ಮಾಡದೇ ಇದ್ದರೆ ಮಹಾಫಲವನ್ನೇ ಕೊಡ್ತಾನೆ ಭಗವಂತ ಮಾ ಕರ್ಮ ಅಂತ ಗೀತೆಯಲ್ಲಿ ಹೇಳ್ತಾನೆ ಭಗವಂತ ಆದ್ದರಿಂದ ಚತುರವಿಧ ಪುರುಷ ತಗಳಬೇಡದಿರು ಸ್ವಪ್ನದಲ್ಲಿ ಕರ್ಮಣ್ಣೇ ವಾಧಿಕಾರಸ್ಥೆ ನಿನಗೆ ಕರ್ಮ ಮಾಡಲಿಕ್ಕೆ ಮಾತ್ರ ಅಧಿಕಾರ ಹೊರತೋ ಫಲವನ್ನು ನಿರ್ಧಾರ ಮಾಡೋ ನಾನು ಅಂತಂದು ಭಗವಂತ ಯಾಕೆಂದರೆ ಅನಂತ ರೂಪಗಳಿಂದ ನಮ್ಮೊಳಗೆ ನಿಂತು ಆ ಕರ್ಮಾಚರಣೆಯನ್ನು ನಮ್ಮ ಯೋಗ್ಯತೆ ಅಂತ ಮಾಡಿಸಿರ್ತಕ್ಕಂಥವೇ ಪರಮಾತ್ಮ ಅದಕ್ಕೆ ಸ್ವಪ್ನದಲ್ಲೂ ಬೇಡದಿರೋ ಏನು ಸ್ವಪ್ನದಲ್ಲಿ ಬೇಡಬೇಡ ಅಂದರೆ ಅಕಸ್ಮಾತ್ ಫಲದಾಸೆ ಏನಾದರೂ ಮನಸ್ಸಿನಲ್ಲಿ ಹಾಗೇ ಇದ್ದರೆ ಜಾಗೃತಾವಸ್ಥೆಯಲ್ಲಿ ನಾವು ಬೇಡದೇ ಇದ್ದರೂ ಕೂಡ ಸ್ವಪ್ನದಲ್ಲಿ ಬೇಡುವಂತಹ ಪ್ರಸಂಗಗಳು ಇರುತ್ತೆ ಮನಸ್ಸಿನಲ್ಲಿ ಇಟ್ಕೊಂಡ ಆಸೆ ಕನಸಿನಲ್ಲಿ ಬೇಡಿಕೆಯಾಗಿ ಪರಿಣಾಮ ಹೊಂದುತ್ತೆ ಮುಂದೆ ಆ ಆಸೆ ಮತ್ತೆ ಇನ್ನು ಹೆಚ್ಚೆಚ್ಚು ಬಲಿತಾ ಹೋಗುತ್ತೆ ಆದ್ದರಿಂದ ಹಾಗಾಗಬಾರ್ದು ಅದಕ್ಕೆ ಫಲದ ಆಸೆಯನ್ನು ಮನಸ್ಸಿನಿಂದ ಕಿತ್ತಾಕಬೇಕು ಆಸೆ ಅಥವಾ ಕಾಮನೆಗಳು ಮೋಕ್ಷಕ್ಕೆ ಪ್ರತಿಬಂಧಕ ಅದಕ್ಕೆ ನೀನು ಸ್ವಪ್ನದಲ್ಲೂ ಬೇಡಬೇಡ ಅಂದರೆ ಜಾಗೃತ ಅವಸ್ಥೆಯಲ್ಲಂತೂ ಬೇಡ ಪ್ರಶ್ನೆಯೇ ಇಲ್ಲ ಮಾ ಬೇಡಲೇಬಾರದು ಅನ್ನೋ ರೀತಿಯಾಗಿ ತಿಳಿಸ್ತಾರೆ ಸ್ವಪ್ನಾವಸ್ಥೆಯಲ್ಲಿ ಮನೋವಿಮಾರಿ ರುದ್ರಾದಿ ದೇವತೆಗಳ ತನಕ ಬಿಟ್ಟು ಇತರ ದೇವತೆಗಳೆಲ್ಲ ಉಪರಮವನ್ನು ಹೊಂದಿರ್ತಾರೆ ಅದೇ ಸುಶುಪ್ತಿಯವಸ್ಥೆಯಲ್ಲಿ ರುದ್ರಾದಿ ದೇವತೆಗಳು ಉಪರಮವನ್ನು ಹೊಂದಿರ್ತಾರೆ ಆದ್ದರಿಂದ ನಿಶ್ಚೇಷ್ಟವಾಗಿ ಶರೀರ ಅನ್ನೋದು ಬಿದ್ದಿರುತ್ತೆ ಅಲ್ಲಿ ಕೇವಲ ಹರಿವಾಯುಗಳು ಮಾತ್ರ ಎಚ್ಚೆತ್ತಿರ್ತಾರೆ ಒಂದೊಂದು ರೀತಿಯಾಗಿ ಚಿಂತನೆ ಮಾಡಿದ್ರೆ ಧ್ಯಾನ ಮಾಡಿದ್ರೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಫಲ ಅಂತ ಲಕ್ಷ್ಮೀ ಸೈತನಾಗಿರುವ ಲಕ್ಷ್ಮಿ ಲಕ್ಷ್ಮೀ ರೂಪಗಳೊಂದಿಗೆ ಬೊಗಸೈಯಲ್ಲಿ ಬಂಗಾರ ತುಂಬಿಕೊಂಡು ರಕ್ತದ ರಾಶಿಯ ಮೇಲೆ ಕುಳಿತಂತೆ ಧ್ಯಾನ ಮಾಡಿದ್ರೆ ಐಶ್ವರ್ಯ ಪ್ರಾಪ್ತಿ ಕಮಲಗಳನ್ನು ಹೋಮ ಮಾಡಿದ್ರೆ ಸಂಪತ್ತು ನೈದಿನಗಳನ್ನು ಹೋಮ ಮಾಡಿದರೆ ಸಂತೋಷ ಹೀಗೆ ಒಂದೊಂದರಿಂದ ಒಂದೊಂದು ಫಲವನ್ನು ಹೇಳ್ತಾರೆ ಈ ಎಲ್ಲವನ್ನು ಫಲಾಪೇಕ್ಷೆ ಇಲ್ಲದರಿಂದ ಮಾಡದೇ ಹೋದರೂ ಸರಿಯೇ ಕೇವಲ ನಿರ್ಮಲ ಭಕ್ತಿ ಭಕ್ತಿಪೂರ್ವಕ ಧನ್ವಂತ್ರಿ ಮಂತ್ರ ಜಪದಿಂದ ಹರಿಭಜನೆ ಮಾಡಿದರೂ ಕೂಡ ಆ ಎಲ್ಲ ಫಲಗಳನ್ನು ಇನ್ನೂ ಹೆಚ್ಚಾಗಿ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಕರ್ಮದಲ್ಲಿ ಮಾತ್ರ ಜೀವರಿಗೆ ಕಿಂಚಿತ್ ಸ್ವಾತಂತ್ರವನ್ನು ಕೊಟ್ಟಿದ್ದಾನೆ ಇಲ್ಲಾಂದರೆ ಬೇಜವಾಬ್ದಾರಿಯಿಂದ ಹೊಣೆಗಾರಿಕೆಯಿಂದ ಅವನು ಕರ್ತೃತ್ವನೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಿದ್ದ ಆದರೆ ಪರಮಾತ್ಮ ಪರಾಧೀನ ಕರ್ತೃತ್ವ ಭಗವಂತನ ಅಧೀನದಲ್ಲಿ ಕಿಂಚಿತ್ ಕರ್ತೃತ್ವವನ್ನು ಕೊಟ್ಟಿಯಾನೆ ಭಗವಂತ ಆದರೆ ಫಲದಲ್ಲಿ ಮಾತ್ರ ಕಿಂಚಿತ್ತೂ ಸ್ವತಂತ್ರವನ್ನು ಕೊಟ್ಟಿಲ್ಲ ಭಗವಂತ ಜೀವ ಭಗವಂತನಿಂದ ಕೊಡಲ್ಪಟ್ಟ ಜ್ಞಾನ ಇಚ್ಛಾ ಪ್ರಯತ್ನವನ್ನು ಉಪಯೋಗ ಮಾಡಿ ತನ್ನ ವಿವೇಕವನ್ನ ಸೇರಿಸಿ ತಾನು ಆ ಕಾರ್ಯವನ್ನು ಮಾಡಬೇಕು ಶಾಸ್ತ್ರದಲ್ಲಿ ತಿಳಿಸಿಯಾನೆ ಯಾವುದು ವಿಹಿತ ಯಾವುದು ನಿಷಿದ್ಧ ಇತ್ಯಾದಿ ಅದಕ್ಕೆ ಫಲ ಏನು ಇತ್ಯಾದಿ ಎಲ್ಲವನ್ನು ಕೂಡ ಶಾಸ್ತ್ರಜನ್ಯ ಜ್ಞಾನದಿಂದ ಗುರುಮುಖದಿಂದ ತಿಳಿದು ಕರ್ಮಾಚರಣೆಯನ್ನು ಮಾಡಿ ಆ ಎಲ್ಲ ಕರ್ಮಗಳು ಹರಿಪೂಜೆ ಅಂತ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೀಗೆ ಒಂದು ಸಂಶಯ ಬರ್ತಾ ಇದೆ ಅಂದಮೇಲೆ ಈ ಫಲಕ್ಕೆ ಹೋಮಾದಿಗಳನ್ನು ಮಾಡು ಈಗ ಸಂತಾನ ಅಪೇಕ್ಷೆ ಇದ್ದರೆ ಪುತ್ರಕಾಮ ಎಷ್ಟು ಯಾಗ ಮಾಡು ಸ್ವರ್ಗಕಾಮೋ ಯಜೇತ ಸ್ವರ್ಗ ಬೇಕು ಅಂತ ಆದರೆ ಅದಕ್ಕೆ ಯಜ್ಞ ಯಗಾದಿಗಳನ್ನು ಮಾಡು ಅಂತ ಶಾಸ್ತ್ರ ಯಾಕೆ ಹೇಳಿದೆ ಅಂದರೆ ಸ್ವತಃ ಉಂಡ್ಲಿಕ್ಕೆ ಪ್ರವೃತ್ತಿ ಇರೋರಿಗೆ ಪೂರ್ವಾಭಿಮುಖವಾಗಿ ಕೂರ್ತು ಭೋಜನವನ್ನು ಮಾಡು ಅಂತ ನಿಯಮವನ್ನು ಹೇಳುವಂತೆ ಸ್ವತಃ ಫಲದಾಸೆ ಇದ್ದವನಿಗೆ ಈ ಹೋಮಾದಿ ಕರ್ಮವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ಅವನಿಗೆ ಮೊದಲಿಗೆ ಪ್ರವೃತ್ತಿಗಾಗಿ ಫಲದ ಅಪೇಕ್ಷೆ ಇಲ್ಲದೇ ಇದ್ದರೆ ಹೋಮಾದಿಗಳೂ ಬೇಕಿಲ್ಲ ಆದ್ದರಿಂದ ಫಲದಾಸೆಯನ್ನು ಸ್ವಪ್ನದಲ್ಲಿಯೂ ಮಾಡದೇ ಇರು ಫಲದಾಸೆ ಮತ್ತು ಕರ್ತೃತ್ವ ಅಭಿಮಾನ ಇದೆಯಲ್ಲ ಇದು ಕರ್ಮದಲ್ಲಿ ಆಗ್ತಕ್ಕಂಥ ದೋಷಗಳು ಈ ದೋಷಗಳನ್ನು ಕಳೆದು ಕರ್ಮವನ್ನು ಶುದ್ಧ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅದಕ್ಕೆ ಕರ್ಮ ಶು ವಿನಾಶುದ್ಧಿ ಮದರ್ಪಣಂ ಭಗವಂತನಿಗೆ ಅರ್ಪಣೆ ಮಾಡದೇ ಇದ್ದರೆ ಕರ್ಮ ಶುದ್ಧಿ ಆಗೋದೇ ಇಲ್ಲ ಅದಕ್ಕೆ ವಾಯುದೇವರ ಮುಖಾಂತರವಾಗಿ ಕರ್ಮವನ್ನು ಅರ್ಪಣೆ ಮಾಡಬೇಕು ಆಗ ಕರ್ಮದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನೆಲ್ಲ ತೆಗೆದು ಅದನ್ನು ಶುದ್ಧ ಮಾಡಿ ಭಗವಂತನಿಗೆ ವಾಯುದೇವರು ಅರ್ಪಣೆ ಮಾಡ್ತಾರೆ ಅದರಿಂದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇತ್ಯಾದಿ ಎಲ್ಲ ಹೇಳಿ ಕರ್ಮವನ್ನು ಸಮರ್ಪಣೆ ಮಾಡೋದು ಅಂತ ಅಶುದ್ಧವಾಗಿರ್ತಕ್ಕಂಥ ಅಶುಭ ಕರ್ಮವನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಆದರೂ ಕೂಡ ಪೂಜಾತ್ವೇನ ಶುಭ ಕರ್ಮಗಳನ್ನು ಅಶುಭ ಕರ್ಮಗಳನ್ನು ಪರಿಮಾರ್ಜನತ್ವೇನ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಲೇಬೇಕು ಕರ್ಮ ಶುದ್ಧಿ ಅನ್ನೋರು ವುದೇವರು ಅವನು ದೋಷಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ಅಸುರರನ್ನ ಹೊಡೆದು ಓಡಿಸ್ತಾನೆ ಬುದ್ಧಿಯಲ್ಲಿರ್ತಕ್ಕಂಥ ದೋಷಗಳನ್ನು ಹೃದಯದಲ್ಲಿರ್ತಕ್ಕಂಥ ಭಕ್ತಿಪ್ರದ ಭಕ್ತಿ ನಾಮಕನಾದ ವಾಯುದೇವರು ಕಳೆದು ಕರ್ಮಶುದ್ಧಿಯನ್ನು ಮಾಡ್ತಾನೆ ಮಾತರಿಶ್ವನು ಪಂಚರೂಪದಿ ಪಾತಕಿಗಳಂಬರಿಗಳನ್ನು ಸಂಹರಿ ಪತಳವಾರ ಕರ್ಮಕ್ಕೆ ಸಂಕಲ್ಪಗಳನ್ನು ಮಾಡುವಾಗ ಯಥಾಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವಂ ಕರಿಷೆ ಅಂತ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿ ಶುದ್ಧವಾಗಿ ಕರ್ಮಗಳನ್ನು ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಆಗ ಎಲ್ಲ ಕರ್ಮವೂ ಕೂಡ ಭಗವಂತನ ಪೂಜೆ ಅಂತ ಅನ್ನಿಸ್ಕೊಳ್ಳುತ್ತೆ ಅದಕ್ಕೆ ಪ್ರತಿಫಲವಾಗಿ ಚತುರವಿಧ ಪುರುಷಾರ್ಥಗಳು ಬೇಡದ್ರೆ ಸ್ವಪ್ನದಲ್ಲಿ ಅಂತ ನಮಗೆ ದಾಸರು ಎಚ್ಚರಿಕೆಯನ್ನು ಕೊಡ್ತಾರೆ ಏನನ್ನು ಬೇಡಿದರೂ ಕೂಡ ಅಜ್ಞಾನಿಯಾಗಿರ್ತಕ್ಕಂಥ ನಿನಗೆ ಏನು ಬೇಡಬೇಕು ಅಂತ ಗೊತ್ತಿಲ್ಲ ಏನೇನೋ ಬೇಡಿದರೆ ಅದೆಲ್ಲ ಮೋಕ್ಷಕ್ಕೆ ಪ್ರತಿಬಂಧಕ ಆಗ್ತಾ ಇದೆ ಆದ್ದರಿಂದ ಏನನ್ನೂ ಬೇಡಬೇಡ ಸ್ವಪ್ನದಲ್ಲೂ ಬೇಡಬೇಡ ಯಾಕಂದರೆ ಜಾಗೃತಾವಸ್ಥೆಯಲ್ಲಿ ಬೇಡಬೇಡ ಅಂತಂದರೆ ಸ್ವಪ್ನದಲ್ಲಿ ಮತ್ತೆ ಈ ಮನಸ್ಸಿನಲ್ಲಿ ಸುಪ್ತವಾಗಿರತಕ್ಕಂಥ ಭಾವನೆಯಲ್ಲಿ ಕೆರಳತ್ತೆ ಆದ್ದರಿಂದ ಯಾವತ್ತೂ ಪರಮಾತ್ಮನ ಏನನ್ನೂ ಬೇಡಬೇಡ ಪರಮಾತ್ಮನೇ ಆಯಾ ಜೀವರ ಕರ್ಮ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಜೀವನ ಸ್ವರೂಪಯೋಗ್ಯತೆಗೆ ತಕ್ಕಂತೆ ಆಯಾ ಕಾಲದಲ್ಲಿ ಏನನ್ನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ ಪರಮಾತ್ಮ ಸತ್ಯ ಸಂಕಲ್ಪ ಪರಮಾತ್ಮ ಅಂತ ತಿಳಿಸ್ತಾರೆ